ದೇವರನ್ನು ಶರಣ ಬೇಕು ಅದಕ್ಕಾಗಿ ಏನು ಮಾಡಬೇಕು ಅಂದರೆ ಕೃಷ್ಣಾಂದ ಒಂದು ಐದು ರೀತಿಯ ಔಷಧಿ ಕೊಡ್ತೇನೆ ಇದನ್ನು ಸೇವನೆ ಮಾಡು ಆವಾಗ ತಮೇವ ಪ್ರಪದ್ಯೇತ ಅಂತ ಮಾತಂದ ಏನದು ಎರಡು ರೀತಿಯ ಔಷಧಿ ನೋಡಿದೆವು ನಿರ್ಮಾಣ ಮೋಹ ಜಿತ ಸಂಗ ದೋಷಾಹ ಎನ್ನತಕ್ಕಂಥ ಎರಡನ್ನು ನೋಡಿದೆವು ಮಾನ ಮೋಹ ಇವುಗಳಿಂದ ರಹಿತನಾಗು ಸಂಘದಿಂದ ಉಂಟಾಗತಕ್ಕಂತಹ ದೋಷ ಏನುಂಟು ಆ ದೋಷವನ್ನು ಗೆಲ್ಲಕ್ಕೆ ಪ್ರಯತ್ನ ಮಾಡು ನಿರ್ಮಾನ ಮೋಹ ಜಿತ ಸಂಘ ದೋಷ ಎರಡನ್ನು ಹೇಳಿದ ನಂತರದ್ದು ಅಧ್ಯಾತ್ಮ ನಿತ್ಯ ಮೂರನೆಯದ್ದು ಏನು ಅಧ್ಯಾತ್ಮ ನಿತ್ಯ ಅಂತಂದ್ರೆ ಅಧಿಕನಾದ ಆತ್ಮ ಅಧ್ಯಾತ್ಮ ಆತ್ಮ ಅಂದ್ರೆ ಚೇತನ ಅಂತ ಅರ್ಥ ಜಡ ಚೇತನ ಅಂತ ಎರಡು ವಸ್ತುಗಳುಂಟಲ್ಲ ಅದರಲ್ಲಿ ಚೇತನವನ್ನು ಆತ್ಮ ಎನ್ನುವ ಶಬ್ದದಿಂದ ಕರೀತಾರೆ ಆತ್ಮ ಅಂತಂದ ಕೂಡ್ಲೆ ಈ ಶರೀರದೊಳಗೂ ಆತ್ಮ ಇದ್ದಾನೆ ಜೀವ ಇದ್ದಾನೆ ಜೀವಾತ್ಮ ಇದ್ದಾನೆ ಈ ಶರೀರದೊಳಗೂ ಇದ್ದಾನೆ ಇನ್ನೊಬ್ಬ ಇದ್ದಾನೆ ಈ ಶರೀರವನ್ನು ಹಿಡಿತದಲ್ಲಿ ಇಟ್ಟುಕೊಂಡವ ಒಬ್ಬ ಇದ್ದಾನೆ ಇವನನ್ನು ಜೀವಾತ್ಮ ಅಂತ ಕರೀತಾರೆ ಇವನ ಹಿಡಿತ ಯಾರಲ್ಲಿ ಉಂಟೋ ಅವನನ್ನು ಪರಮಾತ್ಮ ಅಂತ ಕರೀತಾರೆ ಅಂದ್ರೆ ಇಬ್ಬರು ಆತ್ಮರು ಇಬ್ಬರು ಚೇತನರು ಆ ಪರಮಾತ್ಮನನ್ನೇ ಇನ್ನೊಂದು ಶಬ್ದದಿಂದ ಕರೆಯುವುದು ಅಧಿಕ ಆತ್ಮ ಅಂತ ಹೇಳಿ ನಾವೆಲ್ಲ ನಿಕೃಷ್ಟ ಆತ್ಮರು ನಾವೆಲ್ಲ ನೀಚ ಆತ್ಮರು ಅವ ಉಚ್ಚ ಆತ್ಮ ಅಸ್ವತಂತ್ರರು ಆದ್ದರಿಂದ ಅನಧಿಕರು ನಿಕೃಷ್ಟರು ಅವ ಸ್ವತಂತ್ರ ಆದ್ದರಿಂದ ಅಧಿಕ ಅಧಿ ಆತ್ಮ ಅಧ್ಯಾತ್ಮ ಈ ಅಧ್ಯಾತ್ಮನಲ್ಲಿ ನಿತ್ಯ ನಿತ್ಯ ಅಂದರೆ ಯಾವಾಗಲೂ ಇತ್ತು ಇದೊಂದು ಅರ್ಥ ಇನ್ನೊಂದನ್ನು ಇಲ್ಲೇ ಬಿಡಿಸ್ತಾರೆ ಏನು ಅಂತ ಅಧ್ಯಾತ್ಮ ಅಲ್ಲಿ ಅಧ್ಯಾತ್ಮ ನಿತ್ಯ ಅಂತ ಉಂಟಲ್ಲ ಅಕ್ಷರಗಳ ಜೋಡಣೆ ಆ ಭಗವದ್ಗೀತೆಯಲ್ಲಿ ಅಧ್ಯಾತ್ಮ ನಿತ್ಯ ಅಂತ ಉಂಟಲ್ಲ ನಾ ಇಷ್ಟರ ನಾವು ಹೇಳಿಕೊಂಡು ಬಂದ ಕ್ರಮ ಅಧ್ಯಾತ್ಮ ಆಮೇಲೆ ಮಧ್ಯದಲ್ಲಿ ಒಂದು ಪುಟ್ಟ ಗೆರೆ ಆಮೇಲೆ ನಿತ್ಯ ಅಂತ ಇದರ ಅರ್ಥ ಏನು ಅಧ್ಯಾತ್ಮ ಅಧಿಕನಾದ ಆತ್ಮನಲ್ಲಿ ಭಗವಂತನಲ್ಲಿ ನಿತ್ಯ ಅಂದ್ರೆ ಏನರ್ಥ ಮಧ್ಯೆ ನಾವೇ ಇಟ್ಟುಕೊಳ್ಬೇಕು ನಿತ್ಯ ಅವನಲ್ಲೇ ಇರು ಅಂತ ಅರ್ಥ ಅವನ ಚಿಂತನೆಯೇ ಮಾಡಿಕೊಂಡು ಇರುತ್ತರ್ಥ ಅಧ್ಯಾತ್ಮ ನಿತ್ಯ ಅಂತ ಇನ್ನೊಂದರ್ಥ ಏನು ಕೊಟ್ಟರು ಗೊತ್ತಾ ಮೊದಲು ಅಧ್ಯಾತ್ಮ ಮಧ್ಯದಲ್ಲಿ ಗೆರೆ ಆಮೇಲೆ ನಿತ್ಯ ಅಂತ ಇನ್ನೊಂದು ಹೇಗೆ ಗೊತ್ತಾ ಅಧ್ಯಾತ್ಮನಿ ಆಮೇಲೆ ಮಧ್ಯದಲ್ಲಿ ಪುಟ್ಟ ಗೆರೆ ಆಮೇಲೆ ತ್ಯ ಅಧ್ಯಾತ್ಮನಿ ಒಂದು ಪುಟ್ಟ ಗೆರೆ ನಾವು ನಿತ್ಯ ಭಗವದ್ಗೀತೆ ಓದ್ತೇವಲ್ಲ ಅಕ್ಷರಗಳನ್ನು ನೋಡಿಕೊಂಡು ಮೆಲುಕು ಹಾಕಿಕೊಂಡು ಓದ್ತೇವಲ್ಲ ಅದಕ್ಕಂದ್ರೆ ಇಷ್ಟ ತನಕ ಬಾಯಿಪಾಠ ಬರ್ತಿದ್ರೆ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಮಸ್ತಕ ಎತ್ತನ ಮಾಡಿಕೊಂಡು ನಾವು ಭಗವದ್ಗೀತೆಯನ್ನು ಓದ್ತಾ ಇದ್ದೇವೆ ಈಗ ಬಾಯ್ಪಾಠ ಬಂದರೂ ಕೂಡ ನಮಗೆ ಪುಸ್ತಕವನ್ನು ಕೈಯಲ್ಲಿ ಹಿಡ್ಕೊಂಡು ಅಧ್ಯಾತ್ಮನಿ ಮಧ್ಯದಲ್ಲಿ ಪುಟ್ಟ ಗೆರೆ ಆಮೇಲೆ ತ್ಯ ವ್ಯಾಕರಣಕಾರರು ಇದ್ರ ಬಗ್ಗೆ ತಲೆ ಕೆಡಿಸಿಕೊಳ್ಳಿಕ್ಕೆ ಶುರು ಮಾಡಿ ಯಾರು ಅದಕ್ಕಂದ್ರು ವ್ಯಾಕರಣ ತುಂಬಾ ಓದುಬೇಡ ಅಂದ್ರು ಅದಕ್ಕಂದ್ರು ಅಧ್ಯಾತ್ಮನಿ ಯಾಕೆಂದ್ರೆ ಅದ್ ಆತ್ಮ ನೀತಿ ಅಧ್ಯಾತ್ಮದವರೇನು ವಿಗ್ರಹ ಮಾಡ್ಲಿಕ್ಕೆ ಹೊರಡ್ತಾರೆ ಅದಕ್ಕೆ ನಮಗೆ ಒಂದೇ ವ್ಯಾಕರಣ ಇರುವುದಲ್ಲ ನಮ್ಗೆ ಮಹಾವ್ಯಾಕರಣ ಅಂತೆಲ್ಲ ವ್ಯಾಕರಣಗಳು ತುಂಬಾ ಉಂಟು ಆದ್ದರಿಂದ ಅಧಿಕಶ್ಚಾಸೋ ಆತ್ಮ ಚ ಅಧ್ಯಾತ್ಮ ತಸ್ಮಿನ್ ಅಧ್ಯಾತ್ಮನಿ ಅಂತ ಮಾಡಿ ಅಧ್ಯಾತ್ಮನಿ ಅಂದ್ರೆ ಏನರ್ಥ ಗೊತ್ತಾ ಹುಚ್ಚನಾದ ಭಗವಂತನಲ್ಲಿ ಹುಚ್ಚನಾದ ಆತ್ಮನಲ್ಲಿ ಸರ್ವೋತ್ತಮವಾದ ಚೇತನದಲ್ಲಿ ಅಂತರ್ಥ ಅಧ್ಯಾತ್ಮನಿ ಶಬ್ದಕ್ಕರ್ಥ ಉತ್ಕೃಷ್ಟವಾದ ಚೇತನದಲ್ಲಿ ಅಂತರ್ಥ ಮತ್ತೆ ಏನು ಉಳೀತು ತ್ಯ ಅಂತ ಉಳಿಯಿತ ತ್ಯ ಅಂದ್ರೆ ಏನು ಗೊತ್ತಾ ತೀತ್ ಮತ್ತೆ ಯಾ ಸೇರಿ ತ್ಯ ಅಂತ ಆದಂಥ ಸತ್ಯ ಎನ್ನುವಲ್ಲಿ ತ್ಯ ಅಂತ ಉಂಟಲ್ಲ ಅದೇ ರೀತಿ ನಿತ್ಯ ಎನ್ನುವಲ್ಲಿ ಕೂಡ ತ್ಯ ಅಂತ ಉಂಟು ಒಂದು ತ ಮತ್ತೊಂದು ಯ ಒಟ್ಟು ಸೇರಿದ್ರೆ ಏನಾಯ್ತು ತ್ಯ ಅಂತಾಯ್ತು ತ್ಯ ಎನ್ನುವುದಕ್ಕ ಅರ್ಥ ಏನು ತ ಅಂದ್ರೆ ನೆಮ್ಮದಿ ಅಂತೆ ಶಾಸ್ತ್ರಕಾರರಂದ್ರು ಯಾ ಅಂದ್ರೆ ತಿಳುವಳಿಕೆ ಅಂತಂದ್ರು ತ್ಯ ಎನ್ನುವಲ್ಲಿ ತಂದ್ರೆ ನೆಮ್ಮದಿ ಯಾ ಅಂದ್ರೆ ತಿಳುವಳಿಕೆ ನೆಮ್ಮದಿ ಮತ್ತೆ ತಿಳುವಳಿಕೆ ಏನಾಯ್ತು ಈಗ ಹಾಗಾದ್ರೆ ಒಟ್ಟಿಗೆ ಅಧ್ಯಾತ್ಮನಿತ್ಯ ಎನ್ನುವುದರಿಂದ ಏನರ್ಥ ಬಂತು ಆ ಉತ್ಕೃಷ್ಟನಾದ ಭಗವಂತನ ವಿಷಯಕವಾದ ತಿಳುವಳಿಕೆ ಜೊತೆಗೆ ಆ ತಿಳುವಳಿಕೆಯಿಂದ ನೆಮ್ಮದಿ ಇದು ಅಧ್ಯಾತ್ಮನಿತ್ಯ ಎಂಥವರಿಗೆ ನಾನು ದಕ್ಕುತ್ತೇನೆ ನನಗೆ ಶರಣ ಬರಬೇಕಾದ್ರೆ ಆ ವ್ಯಕ್ತಿ ಹೇಗಿರ್ಬೇಕು ಮೊದಲು ಎರಡು ಹೇಳಿದ ಅದಕ್ಕೆ ಇನ್ನೊಂದು ಸೇರಿಸಿದ ಏನು ಅಂತಂದ್ರೆ ಅವನಿಗೆ ನನ್ನ ತಿಳುವಳಿಕೆಯನ್ನು ಸಂಪಾದ ನನ್ನ ವಿಷಯಕ ತಿಳುವಳಿಕೆಯನ್ನು ಸಂಪಾದನೆ ಮಾಡುವ ಕುತೂಹಲ ಬೇಕು ತಿಳುವಳಿಕೆಯಿಂದಾಗಿ ನೆಮ್ಮದಿ ಸಿಗತಕ್ಕಂತ ಹಂತದಲ್ಲಿ ಇರಬೇಕು ದೇವರ ತಿಳುವಳಿಕೆ ತುಂಬಾ ಜನಕ್ಕೆ ಬರುತ್ತೆ ಆದ್ರೂ ನಾವು ಮಾನಸಿಕ ನೆಮ್ಮದಿ ಉಳ್ಳವರಾಗೋಲ್ಲ ತುಂಬಾ ಓದಿರ್ತೇವೆ ದೇವರ ಬಗ್ಗೆ ಒಳ್ಳೆಯ ಪಾಂಡಿತ್ಯ ಸಂಪಾದನೆ ಮಾಡಿದವರು ಇರ್ತಾರೆ ಅವರನ್ನು ಕೆದಕಿ ಕೆದಕಿದಾಗ ಅವರಿಗೂ ಒಂದಲ್ಲ ಮತ್ತೊಂದು ಸಮಸ್ಯೆಗಳು ಉಂಟು ಅಂತಾರೆ ಅದಕ್ಕೆ ಕೃಷ್ಣ ಅಂದ ನನಗೆ ಶರಣು ಬರಬೇಕಾದ್ರೆ ನೀನು ಮೊದಲು ಇಂದವನಾಗ ನನ್ನ ವಿಷಯಕವಾದ ನನ್ನ ಬಗ್ಗೆ ತಿಳುವಳಿಕೆ ಉಳ್ಳವನಾಗಿ ಅದರಿಂದ ನೆಮ್ಮದಿ ಪಡೆಯುವವನಾಗು ಅಧ್ಯಾತ್ಮ ಭಗವದ್ವಿಷಯಕವಾದ ತಿಳುವಳಿಕೆ ದೇವರ ಬಗ್ಗೆ ಸದಾ ಕಾಲ ಭಗವಂತನದ್ದೇ ಚಿಂತನೆ ದೇವರನ್ನು ಒಂದು ಮುಖದಿಂದ ಮತ್ತೊಂದು ಮುಖದಿಂದ ಮಗದೊಂದು ಮುಖದಿಂದ ಇನ್ನೊಂದು ಮುಖದಿಂದ ಭಗವಂತನ ತಿಳುವಳಿಕೆಯನ್ನು ನಾನಾ ಮುಖದಿಂದ ಸಂಪಾದನೆ ಮಾಡುವುದು ಒಂದೊಂದು ತಿಳುವಳಿಕೆಯಿಂದ ಒಂದೊಂದು ರೀತಿಯ ನೆಮ್ಮದಿಯನ್ನು ಪಡೆಯುವ ತಾಕತ್ತು ಯಾರಿಗುಂಟು ಅವರು ನನಗೆ ಶರಣು ಬರ್ತಾರೆ ಅವರು ನನಗೆ ಶರಣು ಬಂದರೆ ಅವರಿಗೆ ನಾನು ನನ್ನ ತಿಳುವಳಿಕೆಯನ್ನು ಚೆನ್ನಾಗಿ ಕೊಡ್ತೇನೆ ತಿಳುವಳಿಕೆ ಬೇಕು ಅಂತ ಒಳಗಿನಿಂದ ಕುತೂಹಲ ಬೇಕು ಆ ತಿಳುವಳಿಕೆಯಿಂದ ಮುಂದೆ ನೆಮ್ಮದಿ ಪಡೆಯುತ್ತೇನೆ ಅನ್ನತಕ್ಕಂಥ ಖಾತ್ರಿಯೂ ಬೇಕು ದೇವರ ತಿಳುವಳಿಕೆಯನ್ನು ಪಡೆದರೆ ಏನಾಗುತ್ತೆ ತುಂಬ ಜನ ನಮ್ಮಲ್ಲಿ ಕೇಳೋ ದುಡ್ಡಲ್ಲ ನಿತ್ಯ ರಾಜಾಂಗಣಕ್ಕೆ ನೀವು ಉಪನ್ಯಾಸಕ್ಕೆ ಹೋಗಿ ಉಪನ್ಯಾಸ ಕೇಳಲಿಕ್ಕೆ ಹೋಗಿ ಏನು ಉದ್ಧಾರ ಮಾಡಿದ್ರಿ ನಿಮಗೆ ಉಪನ್ಯಾಸಕ್ಕೆ ಬರುವವರಿಗೆ ಕೆಲವರು ಕೇಳುವುದು ಅವರಂತೂ ಉಪನ್ಯಾಸಕ್ಕೆ ಬರುವುದೇ ಇಲ್ಲ ನಿತ್ಯ ಬರುವವರನ್ನು ದಾರಿಯಲ್ಲಿ ಮಧ್ಯದಲ್ಲಿ ನಿಲ್ಲಿಸಿ ಈ ಒಂದು ಮಾತು ಬಿಚ್ಚಿಡ್ತಾರೆ ಏನು ಮಾಡಿದ್ರು ಏನು ಉದ್ಧಾರ ಉಪನ್ಯಾಸ ಮಾಡಿದವರು ಏನು ಉದ್ಧಾರ ಮಾಡಿದ್ರು ಉಪನ್ಯಾಸ ಕೇಳಿದ ನೀವು ಏನು ಜಗತ್ತಿನ ಉದ್ಧಾರ ಮಾಡಿದ್ರಿ ಇಂಥ ಕೇಳತಕ್ಕಂತಹ ಹಂದಿಗಳು ನಮ್ಮಲ್ಲಿ ತುಂಬ ಜನ ಇದ್ದಾರೆ ಆದರೂ ಅದನ್ನೆಲ್ಲ ದಾಟಿಕೊಂಡು ಬರ್ತಿರಲ್ಲ ಅದೇ ಸಂತೋಷ ಇದು ಏನು ಗೊತ್ತಾ ಕೃಷ್ಣ ಅನ್ನ ಇಂತಹ ನೀವೇ ರಾಜಾಂಗಣದಲ್ಲಿ ಕೂತ ಜನರೇ ನನಗೆ ಶರಣು ಬರಲಿಕ್ಕೆ ಯೋಗ್ಯರು ಯಾಕೆ ಭಗವಂತನ ತಿಳಿ ಏನೆಲ್ಲ ಉಪಟಳ ಇದ್ದರೂ ಕೂಡ ನನ್ನ ತಿಳುವಳಿಕೆಯನ್ನು ಸಂಪಾದನೆ ಮಾಡಬೇಕು ಅಂತ ಕುತೂಹಲ ಉಳ್ಳವರಾಗಿ ಆ ಒಂದು ಗಂಟೆ ಹೊತ್ತಾದರೂ ಕೂಡ ಮಾನಸಿಕ ನೆಮ್ಮದಿ ಉಳ್ಳವರಾಗುತ್ತೇವಲ್ಲ ಇದನ್ನೇ ತುಂಬ ಜನ ಹೇಳಿದ್ರುಂಟು ನನ್ನ ತಿಳಿ ಸ್ವಾಮಿ ಏನು ಆರು ಗಂಟೆ ತನಕ ದೇಹದಲ್ಲಿ ಸ್ವಲ್ಪ ರಕ್ತದ ಒತ್ತಡ ಅದು ಇದು ಸ್ವಲ್ಪ ಜಾಸ್ತಿ ಏಳು ಗಂಟೆಯ ನಂತರ ರಕ್ತದ ಒತ್ತಡ ಎಲ್ಲ ಹದಕ್ಕೆ ಬಂದಿತ್ತು ಸಕ್ಕರೆ ರಕ್ತದ ಒತ್ತಡ ಎಲ್ಲ ಹದಕ್ಕೆ ಬಂದಿತ್ತು ಉಪನ್ಯಾಸಕ್ಕೆ ಬರುವಾಗಲೂ ಪರೀಕ್ಷೆ ಮಾಡಿಕೊಂಡು ಬಂದಂತೆ ರಕ್ತದ ಒತ್ತಡ ಉಂಟು ಬಿ ಪಿ ರಕ್ತದ ಒತ್ತಡ ಉಂಟು ಆಮೇಲೆ ಸ್ವಲ್ಪ ಸಕ್ಕರೆ ಉಂಟು ಅಂತ ಉಪನ್ಯಾಸ ಮುಗಿಸಿ ಹೋದ ಮೇಲೂ ಪುನಃ ವೈದ್ಯರ ಬಳಿಗೆ ಹೋದಂತೆ ಸರಿ ಉಂಟು ಅಂತಂದ್ರೆ ಎಲ್ಲ ಸರಿ ಉಂಟು ಏನು ಮಾಡಿದ್ದಿ ಅಂತ ಕೇಳಿದ್ದೆ ಏನಿಲ್ಲ ರಾಜಾಂಗಣದಲ್ಲಿ ಹೋಗಿ ಒಂದು ಗಂಟೆ ಕೂತಿದ್ದೆ ಹಾಗಾದ್ರೆ ನಿತ್ಯ ರಾಜಾಂಗಣದಲ್ಲಿ ಕೂಡಬಾರದು ಅಧ್ಯಾತ್ಮ ನಿತ್ಯ ಅದೇ ಈಗ ಆಯುರ್ವೇದ ವೈದ್ಯರ ಒಂದು ಸಲಹೆ ಸೂಚನೆ ಕೊಟ್ರಲ್ಲ ಎಲ್ಲ ಮದ್ದು ಅಡಿಗೆ ಮನೆಯಲ್ಲೇ ಉಂಟು ನಮ್ಮದು ಆದ್ರೆ ಏನಾಗಿದೆ ಯೋಜಕ ತತ್ರ ದುರ್ಲಭ ಅಷ್ಟೇ ಯಾವ ಯಾವ ಕಾಯಿಲೆ ವಾಸಿಯಾಗಬೇಕಾದ್ರೆ ಯಾವುದನ್ನೆಲ್ಲ ಮಿಶ್ರಣ ಮಾಡಬೇಕು ನಮ್ಗೆ ಗೊತ್ತಿಲ್ಲ ಅಷ್ಟೇ ಎಲ್ಲ ಔಷಧಿಗಳು ಕೂಡ ಒಂದು ಹಿತ್ತಲಲ್ಲಿ ಉಂಟು ಇಲ್ಲ ಮನೆಯ ಒಳಗೆ ಭಗವಂತನ ಸೃಷ್ಟಿಯಲ್ಲಿ ಯಾವುದೂ ವ್ಯರ್ಥ ಅಲ್ಲ ಭಗವಂತನ ಸೃಷ್ಟಿಯಲ್ಲಿ ಯಾವ ಬುರುಡೆಯು ಬರಡು ಅಲ್ಲ ಬುರುಡೆ ಅಂದರೆ ತಲೆ ಬುರುಡೆ ಯಾವ ತಲೆ ಗುರುಡೆಯು ಬರಡುವಲ್ಲ ಆದರೆ ಈ ಏನು ಮಾಡೋಣ ಎಲ್ಲದಕ್ಕೂ ಎಲ್ಲ ಆಗೋಲ್ಲ ಯಾವುದಕ್ಕೆ ಯಾವ ಗುರುಡೆ ಉಪಯೋಗಿಸಬೇಕು ಅಂತ ಗೊತ್ತಿಲ್ಲ ನಮಗೆ ಅಷ್ಟೆ ಆದ್ರಿಂದ ಈ ವ್ಯಕ್ತಿಯಲ್ಲಿ ಇವತ್ತು ಈ ದಿವಸ ಸನ್ಮಾನ ಸ್ವೀಕರಿಸಿರತಕ್ಕಂತಹ ವ್ಯಕ್ತಿಯಲ್ಲಿ ವೈದ್ಯ ಹನ್ಮಂತ್ರಿ ನಾಮಕ ವೈದ್ಯನ ಸನ್ನಿಧಾನ ಭಾರಿ ಚೆನ್ನಾಗಿ ಉಂಟು ಕಾಣುತ್ತೆ ಹಾಗಾದರೆ ಏನು ಅಧ್ಯಾತ್ಮ ನಿತ್ಯ ನಮಗೆ ಏನು ಬೇಕಾಗಿದೆ ಎಲ್ಲ ರೀತಿಯ ಸಮಸ್ಯೆಗಳ ಪರಿಹಾರವನ್ನು ಮಾಡಿಕೊಂಡು ಆದ್ದರಿಂದ ನೆಮ್ಮದಿ ಪಡೆಯತಕ್ಕಂತ ವ್ಯಕ್ತಿಗಳಿದ್ದಾರಲ್ಲ ನನ್ನ ತಿಳುವಳಿಕೆಯನ್ನು ಸಂಪಾದನೆ ಮಾಡುವ ಮೂಲಕ ನೆಮ್ಮದಿ ಪಡೆಯುವ ವ್ಯಕ್ತಿಗಳಿದ್ದಾರಲ್ಲ ಅರ್ಜುನ ಅವರು ಶರಣಂ ಪ್ರಪದ್ಯ ತಮೇವ ಆದ್ಯಂ ಪುರುಷಂ ಪ್ರಪದ್ಯೆ ಅಲ್ವೋ ಭಗವಂತನನ್ನೇ ಪ್ರಪಜ್ಜೇತ ಶರಣ ಬರಬೇಕಲ್ಲ ಯಾರು ಇತ್ತವರು ಎರಡಾಯಿತು ಅದರಲ್ಲಿ ಮೂರು ಹಿತಸಂಗ ದೋಷಾ ಅಧ್ಯಾತ್ಮ ನಿತ್ಯ ನಂತರದ್ದು ವಿನಿವೃತ್ತ ಕಾಮ ಯಾವ ಕಾಮನೆಯೂ ಇಲ್ಲ ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಏನೂ ಇಲ್ಲ ಮೊದಲೇನು ಹೇಳಿದ್ದು ಯಾವುದಾದ್ರೂ ವಸ್ತುವಿನ ಸಂಪರ್ಕ ಆದರೆ ಮನಸ್ಸಿಗೆ ವಿಕಾರ ಆಗದವರು ಆಗಬೇಕು ಅಂತ ಮೊದಲು ಹೇಳಿದ್ದು ಈಗ ಏನ್ ಹೇಳೋದು ಯಾವುದರ ಅಪೇಕ್ಷೆ ವಿನಿವೃತ್ತ ಕಾಮಹ ಎಲ್ಲಾ ಕಾಮನೆಗಳೂ ಕೂಡ ನಮಗೆ ಅಭಿಮುಖವಾಗಿ ಬರ್ತಾ ಇರ್ತಾವಲ್ಲ ಅದು ಬೇಕು ಇದು ಬೇಕು ಇನ್ನೊಂದು ಬೇಕು ಮತ್ತೊಂದು ಬೇಕು ಅಂತ ಒಂದೊಂದರ ಕಾಮನೆಗಳು ನಮಗೆ ಅಭಿಮುಖವಾಗಿ ಬರ್ತಾ ಇರ್ತವೆ ಈ ನನ್ನ ನನ್ಗೆ ಅಭಿಮುಖನಾಗಿ ಬರಬೇಕಾದ್ರೆ ಕಾಮನೆಗಳು ನಿನಗೆ ವಿಮುಖಗಳಾಗಬೇಕು ಒಂದ ನೋಡೋ ನಾನಿದ್ದೇನೆ ಎಂದ ಕೃಷ್ಣ ನಾನಿದ್ದೇನೆ ನೀನಿದ್ದೇನೆ ಕಾಮನೆಗಳು ವಿಷಯಗಳು ಉಂಟು ನೀನು ನನಗೆ ಅಭಿಮುಖವಾಗಿ ಬರಬೇಕಾದ್ರೆ ಕಾಮನೆಗಳು ನಿನಗೆ ವಿಮುಖವಾಗಬೇಕು ಕಾಮನೆಗಳು ನಿನಗೆ ಅಭಿಮುಖಗಳಾದರೆ ನಾನು ನಿನಗೆ ವಿಮುಖ ಅದಕ್ಕೆ ಕಾರಣ ಆಚೆ ದೇವರಿದ್ದಾನೆ ಈಚೆ ಕಾಮನೆಗಳು ಉಂಟು ಮಧ್ಯದಲ್ಲಿ ಜೀವನ ನಿಂತಾನೆ ಆ ಜೀವನಿಗೆ ಆಚೆಯು ಈಚೆಯು ಅದಕ್ಕೆ ಕೃಷ್ಣ ಅಂದ ವಿನಿವೃತ್ತ ಕಾಮ ಸುಮ್ಮನೆ ಮುಕ್ಕಟೇ ಅಲ್ಲ ಅಲ್ಲಿ ಭಾರಿ ಹೇಳಿದ್ದಾನೆ ಒಂದೊಂದು ಅಕ್ಷರಕ್ಕೂ ತುಂಬಾ ಬೆಲೆ ಕೊಟ್ಟಿದ್ದಾನೆ ನಿವೃತ್ತ ಕಾಮ ಅಲ್ಲ ವಿನಿವೃತ್ತ ಕಾಮ ವಿ ಮತ್ತೆ ನಿ ಯದ್ಯಪಿ ನಿವೃತ್ತ ಅಂದ್ರೆ ಸಾಕಿತ್ತಲ್ಲೂ ಅವರಿಗೆ ನಿವೃತ್ತಿ ಆಯಿತು ಐವತ್ತೆಂಟು ವರ್ಷ ಆಯ್ತು ಅಥವಾ ಅರವತ್ತೇ ಆಯ್ತು ಏನಾಯ್ತು ಅವರಿಗೆ ಶಾಲೆಯಿಂದ ನಿವೃತ್ತಿ ಆಯ್ತು ಅಂತ ಹೇಳ್ತೇವೆ ಅಷ್ಟೇ ವಿನಃ ಅವರಿಗೆ ಶಾಲೆಯಿಂದ ವಿನಿವೃತ್ತಿ ಆಯಿತು ಅಂತ ಹೇಳದೆ ಯಾಕೆ ಹೇಳೋಲ್ಲ ಅವರು ಇಲ್ಲಿ ನಿವೃತ್ತರಾದರೆ ಮತ್ತೊಂದು ಶಾಲೆಯಲ್ಲಿ ಪ್ರವೃತ್ತರಾಗುತ್ತೆ ಈ ಶಾಲೆಯಿಂದ ಅವರಿಗೆ ಬಿಡುಗಡೆ ಆದ ತಕ್ಷಣಕ್ಕೆ ಮತ್ತೊಂದು ಶಾಲೆಯ ಬನ್ನಿ ನಮ್ಮ ಶಾಲೆಗೆ ಅಂತ ಕರೀತಾನೆ ಅಲ್ಲಿ ಅರವತ್ತೈದು ಎಪ್ಪತ್ತು ವರ್ಷ ತನಕ ಅಲ್ಲಿ ದುಡಿಯಿತಾನೆ ಆದ್ರಿಂದ ಏನು ಅವನಿಗೆ ಈ ಶಾಲೆಯಿಂದ ನಿವೃತ್ತಿ ನಮಗೆ ಏನಾಗಬೇಕು ನನಗೆ ನೀನು ಶರಣು ಬರಬೇಕಾದ್ರೆ ನಿಮಗೆ ಬೇಕಾದದ್ದು ವಿನಿವೃತ್ತಿ ಹೊರತು ನಿವೃತ್ತಿ ಅಲ್ಲ ಏನು ವಿನಿವೃತ್ತಿ ಅಂದರೆ ಯಾವಾಗ ನಿವೃತ್ತಿ ಅಂದರೆ ಯಾವಾಗ ಅದೇ ನಮ್ಮಲ್ಲಿ ಉಂಟಲ್ಲ ಪುರಾಣ ವೈರಾಗ್ಯ ಸ್ಮಶಾನ ವೈರಾಗ್ಯ ಅಭಾವ ವೈರಾಗ್ಯ ಊಟ ಮಾಡಬಾರ್ದು ಏಕಾದಶಿ ಊಟ ಮಾಡಲೇಬಾರದು ಅಂತ ಏಕಾದಶಿ ಉಪವಾಸ ಅಂತ ಭಾರಿ ಹಣ ದೊಡ್ಡ ಕೂತಿದ್ದಾರೆ ಯಾಕೆ ಅಂತ ಕೇಳಿದ್ರೆ ಗುಡ್ಡಾಗಿ ಕೇಳಿಬಿಟ್ರೆ ಮನೆಯಲ್ಲಿ ಊಟಕ್ಕೆ ಏನು ಇಲ್ಲ ಆದ್ರಿಂದ ಏಕಾದಶಿ ಉಪವಾಸ ಅಂತ ಇದನ್ನು ಏನು ಅಂತ ಕರೆದ್ರು ಅಭಾವ ವೈರಾಗ್ಯ ಅಂತ ಕರೆದ್ರು ಇಲ್ಲ ಆದ್ರಿಂದ ಉಪವಾಸ ಕೂತಿದ್ದಾನ ಇದ್ದಿದ್ರೆ ಮತ್ತೆ ನಿಮಗೆ ಗೊತ್ತು ಹಾಗಾದ್ರೆ ಇಂಥದ್ದಲ್ಲ ಇದಕ್ಕೇನು ಹೇಳ್ತಾರೆ ಗೊತ್ತಾ ನಿವೃತ್ತ ಕಾಮ ಅಂತ ಕರೀತಾರೆ ಯಾಕೆ ಇದ್ರೆ ಆ ಪ್ರವೃತ್ತಿ ಆಗುತ್ತೆ ಆದ್ರೆ ಇದೆಲ್ಲ ನಿವೃತ್ತ ಕಾಮ ಉಪನ್ಯಾಸ ಕೇಳ್ತೇವೆ ಕೇಳುವಾಗ ನಮಗೆಲ್ಲ ಕೇಳುವಾಗ ಕೇಳುವವರಿಗೂ ಮಾಡುವವರಿಗೂ ನಮಗೆಲ್ಲ ಏನಿರುತ್ತೆ ಹಬ್ಬ ಇದೆಲ್ಲ ಇಷ್ಟೇನಾ ಲೋಕ ಅಂದ್ರೆ ಇಷ್ಟೇನಾ ಅಂತ ಎಲ್ಲ ತಲೆಯಲ್ಲಿ ಇರುತ್ತೆ ಮುಗಿದ ಮೇಲೆ ಅಷ್ಟೇನಾ ಅಂತ ಬರುತ್ತೆ ಆದ್ರಿಂದ ಏನು ನಮ್ಮದೆಲ್ಲ ನಿವೃತ್ತ ಕಾಮಹ ನಟು ವಿನಿವೃತ್ತ ಹಾಗಾದ್ರೆ ಏನಾಗಬೇಕು ಒಬ್ಬ ತಾನು ಕಾಮನೆಗಳಿಗೆ ಮಾನಸಿಕ ಕಾಮನೆಗಳಿಗೆ ತಾನು ವಿಮುಖನಾದ ಅಂತಂದ್ರೆ ಆ ವಿಮುಖವೇ ಸದಾಕಾಲ ಯಾರಲ್ಲಿ ಇರುತ್ತೋ ಅರ್ಜುನ ಅಂಥವನು ನನಗೆ ಶರಣು ಬರಲಿಕ್ಕೆ ಯೋಗ್ಯನಾದ ವ್ಯಕ್ತಿ ಅವನು ನನ್ನ ಬೆಳಿಗ್ಗೆ ಬರಲಿಕ್ಕೆ ಯೋಗ್ಯನಾದ ವ್ಯಕ್ತಿ ವಿನಿವೃತ್ತ ಕಾಮಾಹ ವಿಶೇಷೇಣ ನಿತರಾಮ್ ವೃತ್ತ ಕಾಮಾಹ ವಿಶೇಷಣ ಚೆನ್ನಾಗಿ ಮುಕ್ತಿಯಾಯಿತು ಅಂತ ಹೇಳುವುದಲ್ಲ ವಿಮುಕ್ತಿ ಅಂದಲ್ವೋ ನಮ್ಮಲ್ಲಿ ವಿಮುಕ್ತಿಗೋಸ್ಕರ ಪ್ರಯತ್ನ ಮಾಡುವುದಲ್ವ ನಮ್ಮಲ್ಲಿ ಬರೆಯೇ ಮುಕ್ತಿಗೋಸ್ಕರ ಅಂದರೆ ದೇಹದಿಂದ ಮುಕ್ತಿ ಅಂತ ಅಷ್ಟೇ ಆಯಿತು ವಿಮುಕ್ತಿ ಅಂತಂದ್ರೆ ಮಧ್ಯೆ ಪುನಃ ಹುಟ್ಟದರಿಯುವ ರೀತಿಯಲ್ಲಿ ಬಿಡುಗಡೆ ಅಂತ ಅರ್ಥ ಅದರಿಂದ ವಿನಿವೃತ್ತ ಕಾಮಾ ಅರ್ಜುನ ಇಂಥವು ನನಗೆ ಶರಣು ತರಲಿಕ್ಕೆ ಯೋಗ್ಯನಾಗಿದ್ದಾನೆ ಇನ್ನು ಕೊನೆಯದ್ದು ನಾಲ್ಕು ಆಯಿತು ಅರ್ಜುನ ಐದನೇದ್ದು ದ್ವಂದ್ವೈಹಿ ವಿಮುಕ್ತ ಸುಖ ದುಃಖ ಸಂಜ್ಞೈಹಿ ದ್ವಂದ್ವಗಳು ಅಂತ ಕರೀತಾರೆ ಜಯ ಅಪಜಯ ಲಾಭ ನಷ್ಟ ಸುಖ ದುಃಖ ಇದನ್ನೆಲ್ಲ ಏನು ಅಂತ ಕರೀತಾರೆ ದ್ವಂದ್ವಗಳು ಅಂತ ಕರೀತಾರೆ ದ್ವಂದ್ವ ಅಂದ್ರೆ ಇದು ಯಾವಾಗಲೂ ಜೊತೆ ಜೊತೆಗೇನೆ ಇರುವುದು ಆದರೆ ನೀವುಗಳನ್ನು ದ್ವಂದ್ವ ಅಂತ ದ್ವಂದ್ವ ಅಂದರೆ ಜೊತೆಗಿರುವುದು ಒಂದನ್ನು ಬಿಟ್ಟು ಒಂದಿಲ್ಲ ಸುಖದ ಜೊತೆಗೆ ದುಃಖ ಉಂಟೇ ಉಂಟು ದುಃಖದ ಜೊತೆಗೆ ಸುಖ ಉಂಟೆ ಉಂಟು ಆದರೆ ಇದನ್ನು ದ್ವಂದ್ವ ಅಂತ ಕರಿ ಉಂಟಲ್ಲ ನಮ್ಮಲ್ಲಿಯೂ ಕೂಡ ಲೋಕದಲ್ಲಿ ಪಾಪ ತುಂಬ ನಗತಾ ಇದ್ದಾನೆ ಏನೋ ಸಿಕ್ಕಿದು ಭಾರಿ ಸಿಕ್ಕಿದ್ದು ತುಂಬ ನಗುತ್ತಾ ಇದ್ದಾನೆ ನಾವೇನಂತೇವೆ ಗೊತ್ತಾ ಅವನ ನಗುವನ್ನು ನೋಡ್ಲಿಕ್ಕೆ ನಮ್ಮಿಂದ ಸಾಧ್ಯ ಆಗದೆ ಏನಂತೇವೆ ಗೊತ್ತಾ ನಗು ಈಗ ಮತ್ತೆ ಹಳ್ಳಿಗುಂಟು ನೋಡಿ ತುಂಬ ಅಳ್ತಾಯ್ತಾರೆ ಎಷ್ಟೊತ್ತಿಗೂ ಭಾರಿ ಅಳ್ತಾನೇ ಇರುವುದು ಅಂತವನಿಗೂ ನಾವು ಸಮಾಧಾನ ಮಾಡ್ತೇವೆ ಅಳಬೇಡಪ್ಪ ಇನ್ನೊಂದು ಕ್ಷಣದಲ್ಲಿ ಎಲ್ಲ ಸುಖ ಸಿಗುತ್ತೆ ನೋಡುವಂತ ಅವನಿಗೆ ಅಸಮಾಧಾನ ಹೇಳ್ತೇವೆ ಸುಖ ದುಃಖ ಲಾಭ ನಷ್ಟ ಜಯ ಪರಾಜಯ ಇದು ಎರಡು ಎರಡು ಇದನ್ನು ಏನು ಅಂತ ಕರೆದ್ರು ದ್ವಂದ್ವ ಅಂತ ಕರೆದ್ರು ಈ ದ್ವಂದ್ವವನ್ನು ಪರಿತ್ಯಾಗ ಮಾಡಿ ಅಂದರೆ ದ್ವಂದ್ವವನ್ನು ಪರಿತ್ಯಾಗ ಮಾಡುವುದಂದ್ರೆ ಏನರ್ಥ ಸುಖ ಬಂತ ಒಬ್ಬ ದುಃಖ ಬಂತ ಕೊಗ್ಗುಬೇಡ ಲಾಭ ಬಂತ ಹೆಂಗು ಬೇಡ ನಷ್ಟ ಆಯ್ತಾ ಕುಗ್ಗುಬೇಡ ಲಾಭ ನಷ್ಟ ಆಗುವಾಗ ಹೇಗಿದ್ಯೋ ಲಾಭ ಆಗುವಾಗಲೂ ಹಾಗೇ ಇರು ಸುಖ ಬರುವಾಗ ಹೇಗಿದ್ಯೋ ದುಃಖ ಬರುವಾಗಲೂ ಹಾಗೇ ಇರು ಇದನ್ನೇನು ಅಂತ ಕರೆದ್ರು ದ್ವಂದ್ವಾತೀತ ಅಂತ ಕರೆದ್ರು ದ್ವಂದ್ವವನ್ನು ಮೆಟ್ಟಿ ನಿಂತವ ಅಂತ ಕರೆದ್ರು ಸುಖ ದುಃಖಗಳನ್ನು ಮೆಟ್ಟಿ ನಿಂತವ ಅಂತ ಕರೆದ್ರು ಯಾರು ಉಪದೇಶ ಕೃಷ್ಣನ ಉಪದೇಶ ಅರ್ಜುನ ಕೇಳಿದ ಕೃಷ್ಣನ ಹತ್ರ ಆಡುವುದು ಬಹಳ ಸುಲಭ ಮಾಡುವುದು ಕಷ್ಟ ಅನ್ನೋ ಆಡಬೇಕಾದ್ರೆ ಮೊದಲು ಮಾಡಿ ತೋರಿಸ್ಬೇಕು ಅಂದ ಅರ್ಜುನ ಕೃಷ್ಣನತ್ರ ಕೃಷ್ಣ ಅಂದ ನಾನು ಮಾಡಿದ್ದಕ್ಕೇನೆ ಆಡ್ತಾ ಇದ್ದೇನೆ ಅಂದ ನಾನಿದ ಚೆನ್ನಾಗಿ ಮಾಡಿ ತೋರಿಸಿದ್ದೇನೆ ಆದ್ರಿಂದ ಆಡುವ ಅಧಿಕಾರ ಬಂತು ಅಂದ ಯಾವಾಗ ಅಂತ ಕೇಳಿದ ಅರ್ಜುನ ಕೃಷ್ಣ ಕೊಟ್ಟ ಉತ್ತರ ಆವಾಗ ಅಂತ ಆವಾಗ ರಾಮಾಯಣ ಕಾಲದಲ್ಲಿ ಅಂದರ್ಥ ಏನು ರಾಮಾಯಣ ಕಾಲದಲ್ಲಿ ರಾಮ ದಶರಥ ಎಲ್ಲಿದ್ದಾನೆ ಕೈಕೇಯಿ ಆಸ್ಥಾನದಲ್ಲಿದ್ದಾನೆ ಕೈಕೇಯಿ ಮನೆಯಲ್ಲಿದ್ದಾನೆ ದಶರಥ ಇಲ್ಲೆಲ್ಲ ಊರಿಗೆ ಊರೇ ಪ್ರಚಾರ ಆಗಿದೆ ಅಲ್ಲೋ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಇನ್ನೊಂದು ಗಳಿಗೆಯಲ್ಲಿ ಪಟ್ಟಾಭಿಷೇಕ ಅಂತ ಭಾರಿ ಭಾರಿ ಸಂಭ್ರಮಗಳು ನಡೆಯುತ್ತಾ ಉಂಟಲ್ಲ ಸರಿ ಆ ಹೊತ್ತಿಗೆ ರಾಮಚಂದ್ರನಿಗೆ ಗುಲಾವು ಕೈಕೇಯಿ ಮನೆಗೆ ರಾಮಚಂದ್ರ ಹೊರಟ ಜನಗಳಿಗೆಲ್ಲ ಏನು ರಾಮಚಂದ್ರನ ಮುಖದಲ್ಲಿ ಮಂದಹಾಸು ಚೆನ್ನಾಗಿ ಉಂಟು ಜನಗಳೆಲ್ಲ ತೀರ್ಮಾನ ಮಾಡಿರೋ ಇನ್ನೊಂದು ಕ್ಷಣದಲ್ಲಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಅಂತ ರಾಮಚಂದ್ರ ನಾಡು ರಾಮಚಂದ್ರನಿಗೆ ಸಿಗುತ್ತೆ ಅಂತೆಲ್ಲ ಹೋದರೆ ರಾಮಚಂದ್ರನಿಗೆ ಸಿಕ್ಕಿದ್ದು ಕಾಡು ಕಾಡು ಸಿಕ್ಕಿತ ಅಂದ ಕೊಂಡ್ಲೇ ರಾಮಚಂದ್ರ ಹಾಗೇನೆ ಬಂದ ಇದೇ ಕ್ಷಣದಲ್ಲಿ ಹೊರಟೆ ಕಾಡಿಗೆ ಅಂತ ಅದೇ ಹೋದ ದಾರಿಯಲ್ಲೇ ತಿರುಗಿ ಬಂದ ಜನ ಇಕ್ಕೆಲಗಳಲ್ಲಿ ಹಾಗೇ ನಿಂತಿದ್ದಾನೆ ರಾಮಚಂದ್ರ ಪಟ್ಟಾಭಿಷ್ತನಾಗಿ ಬರ್ತಾನೆ ನೋಡಬೇಕು ಅಂತ ರಾಮಚಂದ್ರ ತಿರುಗಿ ಬರುವಾಗ ಜನಗಳು ಒಂದೇ ಸವನೆ ಭಗವಾನ್ ರಾಮಚಂದ್ರಕ್ಕೆ ಜಯಿಂದಲೇ ಹಾಕ್ತಾನೆ ಗೊತ್ತಾದದ್ದು ಯಾವಾಗ ಗೊತ್ತ ಆ ಸುಮಂತ್ರ ರಾಮರಕ್ಷ್ಮಣ ಗಾಡಿಯಲ್ಲಿ ಇಟ್ಟು ವನದ ದಾರಿ ಹಿಡಿದಾಗ ಜನಗಳಿಗೆ ಗೊತ್ತಾಗದು ಓಹೋ ರಾಮಚಂದ್ರನಿಗೆ ನಾಡು ತಪ್ಪಿತು ಕಾಡು ಸಿಕ್ಕಿತು ಅಂತ ಏನರ್ಥ ಇದ್ರದ್ದು ದ್ವಂದ್ವೈಹಿ ವಿಮುಕ್ತ ರಾಜ್ಯ ಸಿಗುತ್ತೆ ಅಂತ ಹೇಳುವಾಗ ರಾಮಚಂದ್ರ ಹೇಗಿದ್ನೋ ಕಾಡು ಸಿಕ್ಕಿತು ಅಂತಂದಾಗಲೂ ರಾಮಚಂದ್ರ ಹಾಗೆಯೇ ಇಲ್ಲ ಅದಕ್ಕೆ ಅಂದ್ರು ನಾವು ಮಾತಾಡುವುದು ಮಾತ್ರ ಏನು ಕುರ್ಚಿ ಯಾವ ಕುರ್ಚಿಗೆ ಶಾಶ್ವತ ಅಲ್ಲ ಆದರೆ ತಬ್ಬಿಹೋದಾಗ ಮಾತ್ರ ತುಂಬ ಬೇಜಾರಾಗುತ್ತೆ ಸಿಕ್ಕಿದಾಗ ಅಷ್ಟೇ ಹೋರಾಡ್ತೇವೆ ಹಾರಾಡ್ತೇವೆ ಚೀರಾಡ್ತೇವೆ ಕೊನೆಗೆ ಅದರಲ್ಲಿ ಕೂತು ಮಾಡುವಾಗ ಉಪನ್ಯಾಸ ಮಾತ್ರ ಕುರ್ಚಿ ಯಾವಾಗ ಬೀಳ್ತೇನೆ ಅಂತ ಖಾತ್ರಿರುವಾಗ ಇದೊಂದು ವೇದಾಂತದ ಮಾತು ಬಾಯಿಯಿಂದ ಬಂದುಬಿಡುತ್ತೆ ಕುರ್ಚಿ ಶಾಶ್ವತ ಅಲ್ಲ ಅಂತೇಳಿ ವೇದಾಂತದ ಮಾತು ಬಾಯಿ ಕೃಷ್ಣ ಅಲ್ಲ ಶ ಸಿಕ್ಕಿದಾಗಲೇ ಅದು ಇರಬೇಕು ಈ ಕುರ್ಚಿ ಶಾಶ್ವತ ಅಲ್ಲ ಅಂತ ಸಿಕ್ಕಿದಾಗಲೇ ಇರಬೇಕು ರಾಜ್ಯ ಸಿಕ್ಕಿದು ಅಂತಾಗಲೇ ರಾಮಜಿ ಇದ್ರ ಶಾಶ್ವತ ಅಲ್ಲ ಅಂತಂದು ಬಿಟ್ಟಿದ್ದ ರಾಜ್ಯ ಸಿಕ್ಕಿದಾಗಲೇ ನಮ್ಗೆ ತಿಳುವಳಿಕೆ ಇರಬೇಕು ಈ ರಾಜ್ಯ ಶಾಶ್ವತ ಅಲ್ಲ ಅಂತ ನಮ್ಗೆ ತಿಳುವಳಿಕೆ ಬಂದ್ರೆ ಸಾಯುವಾಗ ನಾವು ಸಮಸ್ಯೆ ಪಡುವ ಪ್ರಸಂಗ ಇಲ್ಲ ಅಷ್ಟೇ ರಾಜ್ಯ ದೇಹವೆಂಬ ರಾಜ್ಯ ಜೀವನಿಗೆ ಸಿಕ್ಕಿದಾಗ ಜೀವನೆಂಬ ರಾಜನಿಗೆ ದೇಹವೆಂಬ ರಾಜ್ಯ ಸಿಕ್ಕಿದಾಗ ಅಂದ್ರೆ ಹುಟ್ಟಿದಾಗ ಅಂತ ಅರ್ಥ ನಾವು ಬೆಳೆದಾಗ ನಮ್ಗೆ ತಿಳುವಳಿಕೆ ಏನಂತ ಈ ಕುರ್ಚಿ ಶಾಶ್ವತ ಅಲ್ಲ ಅಂತ ನಮ್ಗೆ ತಿಳುವಳಿಕೆ ಬಂತು ಈ ದೇ ಈ ರಾಜ್ಯ ಬಂತು ಈ ರಾಜ್ಯ ಯಾವಾಗ ಹೋಗುತ್ತೆ ಅಂತ ಗೊತ್ತಿಲ್ಲ ಅಂತ ಮಾನಸಿಕವಾಗಿ ನಾವು ಸಿದ್ಧವಾಗಿದ್ರೆ ಸಾಯಿವಾಗ ದುಃಖ ಪಡೋಲ್ಲ ಹೊಡೆದಕ್ಕೆ ಸುಖ ಪಡೋಲ್ಲ ದ್ವಂದ್ವೈಹಿ ವಿಮುಕ್ತ ಆದ್ರಿಂದ ಅಂದ್ರು ಮಹಾಭಾರತದಲ್ಲಿ ವಿದುರ ಒಂದು ಮಾತಂತಾನೆ ಪಂಡಿತರು ನಿಜವಾದ ಪಂಡಿತರು ಹೇಗಿರ್ತಾರೆ ಅಂತಂದ್ರೆ ಗಂಗಾ ಮಡುವಿನಂತೆ ಇರ್ತಾರೆ ಅಂತ ಒಂದು ಮಾತಂತ ವಿಧುರ ಋತರಾಷ್ಟ್ರಮ್ಗೆ ಏನು ಗಂಗಾ ಮಡು ಗಂಗಾಮಡು ಹನ್ನೆರಡು ತಿಂಗಳು ಕೂಡ ಒಂದೇ ಸವನೆ ಹರಿಯುತ್ತಾ ಇದ್ದವು ಒಬ್ಬೋದು ಇಲ್ಲ ಕುಗ್ಗೋದು ಇಲ್ಲ ಮಳೆಗಾಲದಲ್ಲಿ ಮಳೆ ನೀರಿನಿಂದ ತುಂಬಿತು ವೈಶಾಖದಲ್ಲಿ ಹಿಮ ಕರಗಿ ಆ ಹಿಮದ ನೀರಿನಿಂದ ತುಂಬಿತು ಹಾಗಾದರೆ ಎಂತಹ ಮಳೆನೇ ಬೇಕು ನಮ್ಮ ಕಲಸಂಕ ತೋಡು ನೋಡಿ ನಿನ್ನೆ ಸಾಯಂಕಾಲದ ನಾಲ್ಕು ಹನಿ ಮನೆ ಬಂದು ಮಳೆ ಬಂದರು ಏನು ಧೋ ಅಂತೇಳಿ ಕಲಸಂಕದಲ್ಲಿ ಮುಳ್ಳನೇ ಬಳ್ಳೆ ಮಳೆ ನಿಂತಿತು ತೋಡಿನಲ್ಲಿ ನೆಲ ಕಾಣಲಿಕ್ಕೆ ಶುರುವಾಯಿತು ಹಾಗಾದ್ರೆ ಏನರ್ತ ಸ್ವಲ್ಪ ಸಿಕ್ಕಿದ್ರೂ ಉಬ್ಬುತ್ತೇವೆ ಸ್ವಲ್ಪ ನಷ್ಟ ಆದರೂ ಪೂರಾ ನೆಲ ಕಚ್ಚುತ್ತೇವೆ ಇಂಥವದ್ದನ್ನು ಯಾರು ಜೀವನದಲ್ಲಿ ಅಳವಡಿಸಿಕೊಂಡಿರ್ತಾರೋ ಅರ್ಜುನ ಅಂಥವರಿಗೆ ನಾನು ಸಿಗೋಲ್ಲ ಅಂಥವರು ನನಗೆ ಶರಣು ಬರುವುದು ಏನೋ ಮೇಲ್ನೋಟಕ್ಕೆ ನೋಡಿದಾಗ ಶರಣು ಬಂದೆವು ಅಂತ ಅನ್ನುತ್ತೇವೆ ಇಲ್ಲ ನಿಜವಾಗಿ ಅವರು ನನಗೆ ಶರಣು ಬಂದದ್ದಲ್ಲ ಅಂತವ್ರು ನನಗೆ ಶರಣು ಬರಲಿಕ್ಕೆ ಸಾಧ್ಯ ಹಾಗಾದ್ರೆ ನಿಜವಾಗಿ ದೇವರಿಗೆ ಯಾರು ಶರಣು ಬಂದಿದ್ದಾನೆ ಯಾರು ಬರಲಿಲ್ಲ ಅಂತ ತೀರ್ಮಾನ ಮಾಡಬೇಕಾದ್ರೆ ಮೊದಲು ದ್ವಂದ್ವ ಆ ದ್ವಂದ್ವಗಳಿಂದ ಬಿಡುಗಡೆ ಉಳ್ಳವನು ಉಳ್ಳವನಾಗಿ ದೇವರಿಗೆ ಶರಣು ಬಂದ್ರ ನಿಜವಾಗಿ ಶರಣು ಬಂದ ಅಂತರ್ಥ ಇಲ್ಲದ್ರೆ ನಾಟಕೀಯವಾಗಿ ಬಂದ ಅಂತ ಅರ್ಥ ದ್ವಂದ್ವೈಹಿ ವಿಮುಕ್ತಾ ಅದಕ್ಕೆ ಹೆಸರು ಸುಖ ದುಃಖ ಅಂತ ಅದಕ್ಕೆ ಹೆಸರು ಸುಖ ದುಃಖ ಲಾಭ ನಷ್ಟ ಜಯ ಪರಾಜಯ ಎಲ್ಲ ಜಯ ಬೇಕಾ ಬೇಕು ಆದ್ರೆ ಲೌಕಿಕ ಜಯ ಬೇಡ ಯಾಕೆ ಬೇಡ ಅದು ಅಪಜಯದಿಂದ ಕೂಡಿದೆ ಹಾಲು ಬೇಕಾ ಬೇಕು ಆದ್ರೆ ವಿಷದಿಂದ ಕೂಡಿದ ಹಾಲು ಅದು ಹಾಲಾದ್ರೂ ಬೇಡ ಅದಕ್ಕೆ ಬಾದಾಮಿ ಹಾಕಿದ್ರು ಬೇಡ ಯಾಕೆ ವಿಷದಿಂದ ಕೂಡಿದೆ ಅದೇ ರೀತಿಯಲ್ಲಿ ಈ ಜಯ ಬೇಡ ಈ ಸುಖ ಬೇಡ ಯಾಕೆ ಇದು ದುಃಖದಿಂದ ಕೂಡಿದೆ ಅದಕ್ಕೆ ಒಟ್ಟಿಗೆ ಹೇಳಿದ ಸುಖ ದುಃಖ ಸಂಜ್ಞ ಸುಖ ಮತ್ತೆ ದುಃಖ ಅಂತ ಅದು ಜೊತೆ ಜೊತೆಗೆ ಇರತಕ್ಕಂಥ ಆದ್ರಿಂದ ಇಂತಹ ಗಳಿಂದ ಯಾರು ವಿಮುಕ್ತನಾಗ್ತಾನೋ ಅಂದ್ರೆ ಸುಖ ಬಂದಾಗ ಅದರಿಂದ ಬಿಡುಗಡೆ ಆಗುವುದಾದ್ರೆ ಸುಖ ಬಂದಿದೆ ಸುಖ ಆಗ್ತಾ ಉಂಟು ಆದ್ರೆ ಹಿಗ್ಗಬಾರದು ಅದರಿಂದ ಬಿಡುಗಡೆ ಆಗುವಂತಂದ್ರೆ ಸುಖ ಆಗ್ತಾ ಇರುವಾಗ ಸುಖ ಆಗಿಲ್ಲ ಅಂತ ಹೇಳ್ತಾ ಬಿಡ್ರೆ ಸುಳ್ಳು ಹೇಳಿದ ಅಂತ ಆಗುತ್ತೆ ಸುಖ ಆಗ್ತಾ ಉಂಟು ದುಃಖ ಆಗ್ತಾ ಉಂಟು ಆದರೆ ಸುಖವನ್ನು ಮುಖದಲ್ಲಿ ತೋರಿಸಬಾರದು ದುಃಖವನ್ನು ತೋರಿಸಬಾರ್ದು ಅಂಥವರು ಇದ್ದಾರೆ ನಮ್ಮಲ್ಲಿ ಎಂಥ ಸುಖ ದುಃಖ ಆದರೂ ಕೂಡ ಮುಖದಿಂದ ತೋರಿಸುವುದೇ ಇಲ್ಲ ಎಂಥ ದುಃಖ ಆದರೆ ಮಾನಸಿಕವಾಗಿ ಅಲ್ಲಿ ಕುಗ್ಗಿರ್ತಾರೆ ಅದಕ್ಕಂದ ಕೃಷ್ಣ ವಿಮುಕ್ತಾಹ ಅಂತಂದ ಮುಖದಿಂದ ಮಾತ್ರ ಬಿಡುಗಡೆ ಅಲ್ಲ ಮಾನಸಿಕ ಮಾನಸಿಕವಾಗಿಯೂ ಬಿಡುಗಡೆ ವಿಮುಕ್ತಾಹ ಅಂತಂದ ಬರೆಯೇ ಮುಕ್ತಾಹ ಅಂತಂದ್ರೆ ಮೌಖಿಕವಾಗಿ ಬಿಡುಗಡೆ ಮನೆಯಲ್ಲಿ ತುಂಬ ಸಮಸ್ಯೆ ಉಂಟು ಆದರೆ ಮುಖದಲ್ಲಿ ತೋರಿಸೋಲ್ಲ ಏನೋ ತುಂಬಾ ಸಂಪತ್ತು ಸಿಕ್ಕಿದೆ ಆದರೆ ಮುಖದಿಂದ ಅದನ್ನು ತೋರಿಸೋಲ್ಲ ಆದರೆ ಮಾನಸಿಕವಾಗಿ ತುಂಬಾ ಹಿಕ್ಕಿದ್ದಾನೆ ಮಾನಸಿಕವಾಗಿ ತುಂಬ ಕುಗ್ಗಿದ್ದಾನೆ ಮುಕ್ತಾ ಅಂತಂದ್ರೆ ಮೌಖಿಕವಾಗಿ ತೋರಿಸದೇ ಇದ್ದರೆ ಮುಕ್ತಾ ಅಂತೇಳಿ ಮಾನಸಿಕವಾಗಿಯೂ ಕೂಡ ಅದನ್ನು ತೆಗೆದುಕೊಳ್ಳದಿದ್ದರೆ ವಿಮುಕ್ತ ದ್ವಂದ್ವೈಹಿ ವಿಮುಕ್ತ ಆ ದ್ವಂದ್ವಗಳಿಗೆ ಹೆಸರು ಸುಖ ದುಃಖ ಸಂಜ್ಞೆ ಅಂತ ಹೇಳಿ ಅರ್ಜುನ ಆಮೇಲೆ ಗಚ್ಚಂತಿ ಅಮೂಢ್ಯ ಇನ್ನೊಂದು ಅಮೂಢರು ಮೂಢರು ಅಮೂಢರು ಮೂಢರು ಅಂದ್ರೆ ಮೂರ್ಖರು ಮೂರ್ಖರು ಅಂತಂದ್ರೆ ರಜೋಗುಣ ತಮೋಗುಣದ ಪ್ರಭಾವಕ್ಕೆ ಒಳಗಾದವರು ಒಂದ ರಾಜಸರು ಒಂದ ತಾಮಸರು ಇಬ್ಬರ ಏನು ಅಂತ ಕರೆದ್ರು ಗೊತ್ತಾ ಸಾತ್ವಿಕರಲ್ಲ ಅಂತ ಕರೆದ್ರು ನಮ್ಮಲ್ಲಿ ಯಾರು ಸಾತ್ವಿಕರಲ್ಲವೋ ಅವರನ್ನು ಅಸಾತ್ವಿಕರು ಅಂತ ಕರೆದ್ರು ಅಸಾತ್ವಿಕರು ಅಂದ್ರೆ ಏನರ್ಥ ಒಂದ ರಾಜಸರು ಒಂದ ತಾಮಸರು ಇಬ್ಬರು ಎರಡೆ ನಮ್ಮಲ್ಲಿ ಗುಂಪಿರು ಯಜ್ಞ ಆಚಾರ್ಯ ಮಧ್ವರು ಹೇಳುವ ಪ್ರಕಾರ ಎರಡೆ ನಮಗೆಲ್ಲ ನಾರಾಯಣಾಯ ಪರಿಪೂರ್ಣ ಗುಣಾನುಣವಾಯ ಶೋಕ ಬರುತ್ತಲ್ಲ ಆ ಶ್ಲೋಕವನ್ನು ಚೆನ್ನಾಗಿ ನಿಧಾನವಾಗಿ ಹೇಳಿಕೊಂಡು ಹೋಗಿ ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯ ವಿಶ್ವೋದಯ ಸ್ಥಿತಿಲಯೋನ್ಯತಿಪ್ರದಾಯ ಪ್ರದಾಯ ಎಲ್ಲ ಅರ್ಥ ಆಯ್ತಲ್ಲ ನಂತರ ಏನುಂಟು ಗೊತ್ತಾ ಜ್ಞಾನಪ್ರದಾಯ ವಿಭುಧ ಅಸುರ ಇನ್ನು ಕೆಲವರದ್ದುಂಟು ಜ್ಞಾನಪ್ರದಾಯ ವಿಭುಧ ಅಲ್ಲಿಯ ತನಕ ಒಂದೇ ಶ್ವಾಸಕ್ಕೆ ಹೇಳಿದರು ನಾರಾಯಣಾಯ ಪರಿಪೂರ್ಣ ಗುಣಾರಣವಾಯು ವಿಶ್ವೋದಯ ಸ್ಥಿತಿ ಲೋನ್ಯತಿ ಪ್ರದಾಯ ಜ್ಞಾನ ಪ್ರದಾಯ ವಿಭ ಅಂತ ಅಲ್ಲಿಗೆ ಶ್ವಾಸ ತೆಗೊಳ್ಳುವ ಅನಿವಾರ್ಯತೆ ಬಂತು ಶ್ವಾಸ ತಕೊಂಡ್ರು ಆಮೇಲೆ ಸುರಸೌಖ್ಯ ದುಃಖ ಸತ್ಕಾರಣಾಯ ಅಂತಂದು ಅದು ಅಸುರ ಅಂತಾಗಬೇಕು ಸುರ ಅಲ್ಲ ವಿಭುಧ ಅಸುರ ಸೌಖ್ಯ ದುಃಖ ಸತ್ಕಾರಣಾಯ ನೋಡಿ ಎಷ್ಟು ಜನ ಬಂದ್ರು ವಿಭುಧ ಅಸುರ ಇಬ್ರೆ ಸೌಖ್ಯ ದುಃಖ ಎರಡೆ ಎ ಜ್ವೀವರಾಶಿಗಳು ಎಷ್ಟು ಮೂರು ಜೀವರಾಶಿಗಳು ತಂದೆವಾ ಒಬ್ಬ ದ್ವೇಷಿಸುವವ ಮತ್ತೊಬ್ಬ ಪ್ರೀತಿಸುವವ ಇನ್ನೊಬ್ಬ ಔದಾಸೀನ್ಯ ಆಚೆ ದ್ವೇಷಿಸುವುದು ಇಲ್ಲ ಈಚೆ ಪ್ರೀತಿಸುವುದು ಇಲ್ಲ ಪ್ರೀತಿಸುವವ ಸಾತ್ವಿಕ ದ್ವೇಷಿಸುವವ ತಾಮಸ ಮಧ್ಯದಲ್ಲಿದ್ದಾನಲ್ಲ ಔದಾಸೀನ್ಯ ಅವನನ್ನು ರಾಜಸ ಅಂತ ಕರೆದ್ರಲ್ಲೂ ಆದ್ರೆ ಶಾಸ್ತ್ರಕಾರರು ಏನ್ಮಾಡ್ತಾರೆ ಗೊತ್ತಾ ಈ ರಾಜಸರನ್ನು ತಾಮಸರ ಗುಂಪಿಗೆನೆ ಸೇರಿಸಿ ನಮಗೆ ನಾವು ಯಾರನ್ನು ಕಟ್ಟಿಕೊಳ್ತೇವೆ ಯಾರು ನಮ್ಮನ್ನು ಪ್ರೀತಿಸ್ತಾರೋ ಅವರನ್ನು ಕಟ್ಟಿಕೊಳ್ತೇವೆ ಯಾರು ಉದಾಸೀನನೋ ಅವರನ್ನು ಕಟ್ಟಿಕೊಳ್ಳಲ್ಲ ಬಿಟ್ಟು ಬಿಡ್ತೇವೆ ದ್ವೇಷಿಸೋನಂತೂ ಬಿಟ್ಟೇ ಬಿಡ್ತೇವೆ ಔದಾಸೀನ ತೋರುವವಿದ್ದಾನಲ್ಲ ಆ ಪಕ್ಷ ಆದ್ರೇನು ಈ ಪಕ್ಷ ಆದ್ರೇನಂತ ಹೇಳತಕ್ಕಂಥ ಔದಾಸೀನದ ಬಂದಿದ್ದೇವಲ್ಲ ಅಂಥವರನ್ನು ಯಾವ ಪಕ್ಷದವರು ಕಟ್ಟಿಕೊಳ್ಳಲ್ಲ ಬಿಡೋ ಬಿಡ್ ಬಿಟ್ಟು ಬಿಡ್ತಾರೆ ದ್ವೇಷಿಸೋರನ್ನು ತಾಮಸರನ್ನು ಬಿಡ್ತಾರೆ ರಾಜಸರನ್ನು ಬಿಡ್ತಾರೆ ಹಾಗಾದ್ರೆ ಗುಂಪು ಎಷ್ಟು ಎರಡೇ ಒಂದು ಸಾತ್ವಿಕರು ಇನ್ನೊಂದು ಅಸಾತ್ವಿಕರು ಅಂತ ಎರಡು ಗುಂಪು ಅಸಾತ್ವಿಕರಲ್ಲಿ ಯಾರು ರಾಜಸರು ತಾಮಸರು ಇದೆರಡು ಕೂಡ ಒಂದೇ ನಿನ್ನಲ್ಲಿ ರಜೋಗುಣ ಇಲ್ಲದಿರಲಿ ನನ್ನ ಬಗ್ಗೆ ಔದಾಸೀನ್ಯ ತೋರತಕ್ಕಂತಹ ಸ್ವಭಾವವನ್ನು ಬಿಟ್ಟು ದ್ವೇಷಿಸುವ ಸ್ವಭಾವವನ್ನು ಬಿಟ್ಟು ಹಾಗಿದ್ರೆ ನನಗೆ ಶರಣು ಬರಲಿಕ್ಕೆ ಸಾಧ್ಯ ಆಗುತ್ತೆ ನನ್ನನ್ನು ಪ್ರೀತಿಸುವ ಹಂತಕ್ಕೆ ತಲುಪು ಆವಾಗ ನನಗೆ ಶರಣು ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಮೂಢ ಮೂಢರು ಆಗಬಾರದು ರಾಜಸ ತಾಮಸರು ಆಗಬಾರದು ಇಂತವರು ಅರ್ಜುನ ಪದಂ ಅವ್ಯ ತತ್ ಗಂತಿ ನನ್ನ ಆ ಭಗವಂತನ ಸ್ವರೂಪವನ್ನು ಶರಣು ಹೊಂದಲಿಕ್ಕೆ ಸಮರ್ಥರಾಗುತ್ತಾರೆ ತಿಳ್ಕೊಳ್ಳೋದು ಇನ್ನೂ ದೂರ ಉಂಟು ಈಗ ತಿಳ್ಕೊಳ್ಳಲಿಕ್ಕೆ ಬೇಕಾಗಿರತಕ್ಕಂಥ ಪಂಚಾಂಗ ಹಾಕುತ್ತಾ ಇದ್ದೇವೆ ಅದಕ್ಕೆ ಬೇಕಾಗಿರತಕ್ಕಂಥ ಪೀಠಿಗೆ ಹಾಕ್ತಾ ಇದ್ದೇವೆ ಅವ ಅವ್ಯಯಂ ಅಂತ ಶಬ್ದದಿಂದ ಕರೆದ ಆ ಸ್ವರೂಪವನ್ನು ಅವ್ಯಯಂ ಯಾವುದನ್ನು ಶರಣ ಹೊಂದುತ್ತೇವೋ ಅದನ್ನು ಅವ್ಯಯ ಎನ್ನುವ ಶಬ್ದದಿಂದ ಕರೆದ ಯಾವುದನ್ನು ಶರಣು ಹೊಂದುವುದನ್ನು ಏನು ಅಂತ ಚಿಂತನೆ ಮಾಡಬೇಕು ಅಂತ ನೋಡಿದೆವು ಪುರುಷ ಅಂತ ಚಿಂತನೆ ಮಾಡಬೇಕು ಅಂತ ನೋಡಿದೆವು ಅಷ್ಟೇ ಅಲ್ಲ ಅವ್ಯಯ ಅಂತೂ ಚಿಂತನೆ ಮಾಡು ವ್ಯಯ ನಾಶ ಅವ್ಯಯ ನಾಶ ಯಾಕೆ ಅದನ್ನು ಅವ್ಯಯ ಅಂತ ಚಿಂತನೆ ಮಾಡಬೇಕು ಪುರುಷ ಅಂತ ಚಿಂತನೆ ಮಾಡಬೇಕು ಯಾಕೆಂತ ನೋಡಿದೆವು ಅದನ್ನು ಪುನಃ ಅವ್ಯಯ ಅಂತ ತಿಳ್ಕೊಂಡು ಶರಣು ಬಾ ಹಾಗೆ ತಿಳ್ಕೊಳ್ಬೇಕು ಹೌದು ಯಾಕೆ ನಾವು ಶರಣು ಇವತ್ತು ಬಂದೇ ಹೊಂದಿಟ್ಟುಕೊಳ್ಳಿ ಇಲ್ಲಿ ಹೇಳಿರತಕ್ಕಂಥ ಅಷ್ಟನ್ನೂ ಕೂಡ ನಮ್ಮಲ್ಲಿ ನಾವು ಸೇರಿಸಿಕೊಂಡು ಜಿತಸಂಗ ದೋಷಾಹ ನಿರ್ಮಾಣ ಮೋಹಾಹ ಅಧ್ಯಾತ್ಮ ನಿತ್ಯ ವಿನಿವೃತ್ತ ಕಾಮಾ ದ್ವಂದ್ವೇಹಿ ಮುಕ್ತಾಹ ಅಮೂಢಾ ಏನು ಹೇಳಿದ್ದಾರೆ ಅಷ್ಟನ್ನು ನಮ್ಮಲ್ಲಿ ಸೇರಿಸಿಕೊಂಡೆವು ಎಲ್ಲ ಸುಖ ದುಃಖಗಳನ್ನು ಮೆಟ್ಟಿ ನಿಂದೆವು ಏನು ಮೋಹ ಅಭಿಮಾನ ಎಲ್ಲವನ್ನು ಬಿಟ್ಟೆವು ಎಲ್ಲ ಸರಿಯಾಯಿತು ಏನಾಯ್ತಿದ್ರಿಂದ ಭಗವಂತನಿಗೆ ಶರಣ ಬರಲಿಕ್ಕೆ ಬೇಕಾದ ಪೀಠಿಗೆ ಆಯ್ತಲ್ಲ ದೇವರೇ ಏನು ಆಮೇಲೆ ನಮ್ಮ ಬಾಯಿಯಿಂದ ಉದ್ಗಾರ ಬರುವುದೇನು ಅಂತ ಅನ್ಯಥಾ ಶರಣಂ ನಾಸ್ತಿ ಅಂತ ಮತ್ತೆ ಉದ್ಗಾರ ಬರುತ್ತೆ ಸರಿ ಆ ಉದ್ಗಾರನೂ ಬಂತು ದೇವರಿಗೆ ಶರಣು ಬಂದೆವು ನಿನ್ನ ತಿಳುವಳಿಕೆ ಕೊಡು ಅಂತ ದೇವರಿಗೆ ಶರಣು ಬಂದೆವು ಶರಣು ಬಂದಾ ಕ್ಷಣಕ್ಕೆ ಭಗವಂತ ತಿಳುವಳಿಕೆ ಕೊಡೋಲ್ಲ ಎಲ್ಲವನ್ನೂ ಮೆಟ್ಟಿ ನಿಂತೇವೆ ಎಲ್ಲ ಇಲ್ಲಿ ಹೇಳಿದ್ದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಯ್ತು ದೇವರಿಗೆ ಶರಣು ಬಂತು ಲೋಕದಲ್ಲಿ ನಾವೂ ಅಥವಾ ಇತರ ದೇವತೆಗಳು ಅವರಿಗೆ ಏನು ಶರಣು ಬಂದಾ ಕ್ಷಣಕ್ಕೆ ಒಲಿಯುತ್ತಾರೆ ಆ ದೇವತೆಗಳು ಒಲಿಯುತ್ತಾರೆ ಬೇಗ ಒಲಿತಾರೆ ಯಾಕೆ ಆ ದೇವತೆಗಳಿಗೆ ಭಯ ಅಂತೆ ಇವ ಶರಣು ಬಂದಾಗ ನಾನು ಒಲಿಯದಿದ್ದರೆ ನಾಳೆ ಇನ್ನೊಬ್ಬರ ಕಳಿವಿಗೆ ಹೋಗುತ್ತಾನೆ ಅಂತ ಆದ್ರಿಂದ ಬೇಗ ಬೇಗ ಬೇಗ ಆದ್ರಿಂದಲೇ ಆ ದೇವತೆಗಳಿಗೆಲ್ಲ ಒಟ್ಟಿಗೆ ಹೆಸರೇನು ಗೊತ್ತಾ ಕ್ಷಿಪ್ರಪ್ರಸಾದ ಕ್ಷಿಪ್ರಪ್ರಸಾದ ಶಬ್ದ ಇದು ವಿಶೇಷವಾಗಿ ಯಾರಿಗೆ ಗೊತ್ತಾ ಈ ಕ್ಷಿಪ್ರಪ್ರಸಾದ ಅಂತ ವಿಶೇಷವಾಗಿ ಹೆಸರು ಯಾರಿಗೆ ಕೊಟ್ಟರು ಗೊತ್ತಾ ಗಣಪತಿಗೆ ಕೊಟ್ಟರು ಯಾಕೆ ನೀನು ಸಂಕಷ್ಟ ಶುರು ಮಾಡುವಾಗಲೇ ಅವನಿಗೆ ಸಂಕಟಾಗಿ ಒಲಿದು ಬಿಡ್ತಾನೆ ನೀನು ಮಾಡುವುದನ್ನು ನೋಡಲಿಕ್ಕೆ ಸಾಧ್ಯ ಆಗದೆ ಬೇಗ ಒಲಿದು ಬಿಡ್ ಅವ ಮಾತ್ರ ಅಲ್ಲ ಎಲ್ಲ ದೇವತೆಗಳು ಬೇಗ ಆದ್ದರಿಂದಲೇ ಪುರಾಣ ತೆಗೀರಿ ಭಾಗವತನೋ ಭಾರತನೋ ರಾಮಾಯಣನೋ ತೆಗೀರಿ ದೈತ್ಯರ ಪಟ್ಟಿ ಮಾಡಿ ತಪಸ್ಸು ಮಾಡಿದ ವರ ತಪಸ್ಸು ಮಾಡಿದ ವರ ಯಾರ ತಪಸ್ಸು ಮಾಡಿದ ಚತುರ್ಮುಖರಂಭಿಸಿಕೊಂಡು ಎಲ್ಲ ದೇವತೆಗಳದ್ದನ್ನು ತಪಸ್ಸು ಮಾಡಿದ ವರ ಪಡೆದ ಅಂತ ಉಂಟು ಎಲ್ಲಿಯಾದರೂ ಈ ದೈತ್ಯ ದೇವರ ತಪಸ್ಸು ಮಾಡಿ ವರ ಪಡೆದ ಅಂತ ಎಲ್ಲಿಯಾದರೂ ಉಂಟಾ ಇಲ್ಲ ಯಾಕೆ ಅವ ಪಕ್ಕಕ್ಕೆ ಒಲಿಯೋಣ ಇವರೆಲ್ಲ ಬೇಗ ಬೇಗ ಬೇಗ ಬೇಗ ಉಲಿಯುತ್ತಾರೆ ಆದ್ರಿಂದ ಯಾರು ಹೇಳಿದ್ರು ಏನು ಅಂತ ಆಯುರ್ವೇದಕ್ಕೆ ಧನ್ವಂತರಿ ಮತ್ತೆ ನಿಮ್ಮ ಅಲೋಪತಿ ಎಂದುಂಟಲ್ಲ ಆ ಅಲೋಪತಿಗೆ ಇತರ ದೇವತೆಗಳು ಅಭಿಮಾನಿಗಳು ಆಯುರ್ವೇದಕ್ಕೆ ಧನ್ವಂತರಿ ಅಭಿಮಾನಿ ನಿಯಾಮಕ ದೇವರಿಗಾಗುವಾಗ ಅಭಿಮಾನಿ ಅಂತ ಹೇಳಬೇಡಿ ಆಯುರ್ವೇದಕ್ಕೆ ಭಗವಂತ ನಿಯಾಮಕ ಅಲೋಪತಿ ಔಷಧಿಗಳಿಗೆಲ್ಲ ಇತರ ದೇವತೆಗಳು ಅಭಿಮಾನಿಗಳು ಯಾಕೆ ಈಗ ಅರ್ಥ ಆಯ್ತಾ ಇತರ ಮಾತ್ರೆಗಳನ್ನು ನುಂಗಿ ಈಚೆ ನುಂಗುವುದು ಈಚೆ ತಲೆನೋವು ಕಮ್ಮಿ ಆಗ್ತದೆ ಈಚೆ ಪದಿಯಿಂದ ರುದ್ರದೇವರ ತಪಸ್ಸು ಮಾಡುವುದು ಆಚೆ ಪದಿಯಿಂದ ರುದ್ರರು ಒಲಾಯಿತು ಆಚೆ ಪದಿಯಲ್ಲಿ ಗಣಪತಿ ಬಂದಾಯಿತು ಇದೆಲ್ಲ ಯಾವುದು ಆಂಗ್ಲ ಮಾತ್ರೆಗಳಿಗೆ ಅಭಿಮಾನಿ ದೇವತೆ ಎಚ್ಚರಿಕೆ ಆಂಗ್ಲ ಮಾತ್ರೆಗಳನ್ನು ನುಂಗಿದಾಗ ಇಲ್ಲಿ ತಲೆ ನೋವು ಶುರುವಾಯಿತು ಹೋದ ಜಾಗದಲ್ಲಿ ನೋವು ಬೇರೆ ಶುರುವಾಯಿತು ಆ ಮಾತ್ರೆ ಹೋದ ಜಾಗದಲ್ಲಿ ಇನ್ನೊಂದು ನೋವು ಶುರುವಾಯಿತು ಈ ದೇವತೆ ಒಲದ ಹೊಲದಾಗ ಏನೋ ಫಲ ಕೊಟ್ಟ ಆ ಫಲಕ್ಕೆ ಪ್ರತಿಕ್ರಿಯೆಯಾಗಿ ಮತ್ತೆ ಅನ್ಯಾಯ ಮಾಡಿದ ಅನ್ಯಾಯ ಸೈಡ್ ಎಫೆಕ್ಟ್ ನೋಡಿದ್ದೇವ ಪುರಾಣಗಳಲ್ಲಿ ಎಲ್ಲ ನೋಡಿದ್ದೇವ ಎಲ್ಲ ದೇವತೆಗಳು ಈ ತರ ಎಲ್ಲಾ ದೇವ ಎಲ್ಲಾ ದೈತ್ಯರು ಇತರ ಎಲ್ಲಾ ದೇವತೆಗಳನ್ನು ಒಲಿಸಿಕೊಂಡಿದ್ದಾರೆ ಒಲಿಸಿಕೊಂಡವರಿಂದ ಮಾತ್ರೆ ನುಂಗಿದ್ದಾರ ವರವೆಂಬ ಮಾತ್ರಗಳನ್ನು ನುಂಗಿದ್ದಾರ ಅದರಿಂದ ಏನಾಯ್ತು ಅಕ್ಕಪಕ್ಕದಲ್ಲಿ ಸೈಡ್ ಎಫೆಕ್ಟ್ ಅಕ್ಕಪಕ್ಕದಲ್ಲಿ ಇದ್ದಾರಲ್ಲ ಅಕ್ಕಪಕ್ಕದಲ್ಲಿ ಮನೆ ಮಾಡಿಕೊಂಡಿದ್ದಾರಲ್ಲ ಅಕ್ಕಪಕ್ಕದಲ್ಲಿ ದೇವತೆಗಳೊಂದಲ್ಲ ಇದ್ದಾರಲ್ಲ ಅವರಿಗೆಲ್ಲ ಉಪದಳ ಶುರುವಾಯಿತ ಅದಕ್ಕಂದ್ರೂ ನಿಧಾನ ಆದರೂ ಅಡ್ಡಿಯಿಲ್ಲ ಧನ್ವಂತರಿಯನ್ನು ಉಪಾಸನೆ ಮಾಡು ಉಪಾಸನೆ ಮಾಡಿದ್ರೆ ಅವರಿಂದ ಸಿಗತಕ್ಕಂತಹ ಫಲ ಅವ್ಯಯ ನೀನು ಈಗ ಶರಣು ಬಂದಾಕ್ಷಣಕ್ಕೆ ಭಗವಂತನ ತಿಳುವಳಿಕೆ ಬರೋಲ್ಲ ನೀನು ಅನ್ಯತಾ ಶರಣ ನಾಶದಿಂದ ದೇವರಿಗೆ ಶರಣು ಬಂದ ಕೂಡಲೇ ಭಗವಂತ ತನ್ನ ತಿಳುವಳಿಕೆಯನ್ನು ಕೊಡ್ತಾನೆ ಅಂತ ಖಾತ್ರಿ ಇಲ್ಲ ಮತ್ತೆ ಯಾವಾಗ ಕೊಡ್ತಾನೆ ಹಾಗಾದರೆ ನಾನು ಶರಣು ಬಂದದ್ದು ವ್ಯರ್ಥನ ಶರಣು ಬಂದಿದ್ದೇನೆ ಬೇಕಾದ್ದನ್ನೆಲ್ಲ ಅಳವಡಿಸಿಕೊಂಡು ಶರಣು ಬಂದಿದ್ದೇನೆ ಆದರೂ ದೇವರು ನನಗೆ ಒಲಿಯಲಿಲ್ಲ ಅಂತಂದುಬಿಟ್ರೆ ತನ್ನನ್ನು ತೆರೆದುಕೊಳ್ಳಿಲ್ಲ ಅಂತಂದುಬಿಟ್ರೆ ಹಾಗೆ ಶರಣು ಬಂದದ್ದು ವ್ಯರ್ಥವೋ ಅಂತ ಕೇಳಿದರೆ ವ್ಯರ್ಥ ಸಾರ್ಥಕ ಯಾವಾಗ ಸಾರ್ಥಕ ನಾನಿಲ್ಲಲ್ಲ ಅಂದರೆ ಅವ ಅವ್ಯಯ ಯಾರಿಗೆ ಶರಣು ಬಂದಿದ್ಯೋ ಆ ಭಗವಂತನಿಗೆ ನಾಶ ಇಲ್ಲ ನಿನಗೂ ನಾಶ ಇಲ್ಲ ಅವನಿಗೂ ನಾಶ ಇಲ್ಲ ಆದ್ರಿಂದ ಈ ಜನ್ಮದಲ್ಲಿ ಶರಣು ಬಾ ಮುಂದಿನ ಜನ್ಮದಲ್ಲಿ ತನ್ನನ್ನು ತೆರೆದುಕೊಳ್ತಾನೆ ಅದಕ್ಕೋಸ್ಕರ ಅವ್ಯಯಂ ಓದೇ ಕೃಷ್ಣನೇ ಗೀತೆಯಲ್ಲಿ ಅಂದಿದ್ದಾನಲ್ವ ಅರ್ಜುನ ಒಂದೇ ಜನ್ಮದಲ್ಲಿ ಎಲ್ಲವನ್ನು ಸಾಧಿಸಲಿಕ್ಕಾಗೋಲ್ಲ ಬಹುನಾಮ್ ಜನ್ಮನಾಮ್ ಅಂತ ಎಷ್ಟು ಜನ್ಮಗಳು ಬೇಕು ಗೊತ್ತಾ ನನ್ನ ತಿಳುವಳಿಕೆ ಸರಿಯಾಗಿ ಬರಬೇಕಾದ್ರೆ ಆದ್ರಿಂದ ಒಂದು ಜನ್ಮದಲ್ಲಿ ನಮಗೆ ತಿಳುವಳಿಕೆ ಬಂದಿಲ್ಲ ಅಂತೇಳಿ ನಿರಾಶನಾಗಬೇಡ ಮುಂದಿನ ಜನ್ಮ ಈ ತಿಳುವಳಿಕೆ ಹಿರಣ್ಯ ಕಶುಪುವಿಗಿತ್ತು ನಮಗಿಲ್ಲ ನಾವೇನ್ಮಾಡ್ತೇವೆ ಅಂದ್ರೆ ಇಷ್ಟು ಓದಿದ್ರೂ ಕೂಡ ನಾನು ನನ್ನ ತಲೆಗೆ ಹಿಡಿಯೋದೇ ಇಲ್ಲ ನಾನು ಇಷ್ಟು ಪ್ರಯತ್ನ ಮಾಡಿದ್ರು ಕೂಡ ವಿಷಯ ತಲೆಯಲ್ಲಿ ನಿಲ್ಲುವುದೇ ಇಲ್ಲ ಅಂತ ನಾವು ನೀವು ಕೊರಗುತ್ತೇವೆ ಕೊನೆಗೆ ಓದುವುದನ್ನು ಬಿಡ್ತೇವೆ ಹಿರಣ್ಯ ಕಶಿಪು ಅನ್ನ ಕೊರಗಬೇಡ ಮತ್ತೆ ಈ ಜನ್ಮದಲ್ಲಿ ಇಷ್ಟು ಪ್ರಯತ್ನ ಮಾಡಿದೆಯಲ್ಲ ಮುಂದಿನ ಜನ್ಮಕ್ಕೆ ಅದು ಮುಂದುವರಿಯುತ್ತೆ ಅಂತಂದ ಈ ಜನ್ಮದಲ್ಲಿ ಓದು ಮುಂದಿನ ಜನ್ಮದಲ್ಲಿ ನೆನಪುಳಿಯುತ್ತೆ ಅಂದ ಹಿರಣ್ಯಕಶಿಪು ಸಮಾಜಕ್ಕೆ ಪಾಠ ಕೊಟ್ಟ ಆದ್ರಿಂದ ಅವ್ಯಯ್ ತತ್ ಪದಂ ಈ ಜನ್ಮದಲ್ಲಿ ಶರಣು ಬಂದಾಕ್ಷಣಕ್ಕೆ ಈ ಜನ್ಮದಲ್ಲಿ ಅವನು ತನ್ನನ್ನು ತೆರೆದುಕೊಳ್ಳುವುದಿಲ್ಲ ಅದು ಮುಂದಿನ ಜನ್ಮದಲ್ಲಿ ನಮಗೆ ತೆರೆದುಕೊಳ್ಳುತ್ತೆ ಮುಂದಿನ ಜನ್ಮ ಅದು ಇರುತ್ತಾ ಅಂತಂದು ಬಿಟ್ಟದಕ್ಕೆ ಉತ್ತರ ಅವ್ಯಯಂ ಹಾಗಾದ್ರೆ ಯಾವ ದೈವಕ್ಕೆ ನಾವು ಶರಣು ಬರ್ತೇವೋ ಈ ಜಗತ್ತನ್ನು ಭಗವಂತನನ್ನು ಬೇರ್ಪಡಿಸಬೇಕಾದ್ರೆ ವಿಚಾರ ಮಾಡಬೇಕು ವಿಚಾರ ಮಾಡಬೇಕಾದ್ರೆ ಅವನಿಗೆ ಶರಣು ಬರಬೇಕು ಶರಣು ಬರುವಾಗ ಅವನನ್ನು ಏನು ಅಂತ ತಿಳ್ಕೊಳ್ಬೇಕು ಅಂತಂದರೆ ಪುರುಷ ಅಂತ ತಿಳ್ಕೊಳ್ಬೇಕು ಅವ್ಯಯ ಅಂತ ತಿಳ್ಕೊಳ್ಬೇಕು ನಾನು ನಾನು ಅಪೇಕ್ಷಿಸಿದನ್ನು ಕೊಡುವ ಅಂತ ತಿಳ್ಕೊಳ್ಬೇಕು ಈ ಧನ್ಮದಲ್ಲಿ ಅಲ್ಲೆದಿದ್ದರೂ ಮುಂದಿನ ಜನ್ಮದಲ್ಲಿ ಕೊಡುವ ಅದರಿಂದ ಅವ್ಯಯ ಅನ್ನತಕ್ಕಂಥ ಎರಡು ಶಬ್ದಗಳಿಂದ ಕೃಷ್ಣ ಅದರ ಸ್ವರೂಪವನ್ನು ಅರ್ಜುನನ ಮೂಲಕ ಸಮಾಜಕ್ಕೆ ಚಿತ್ರಿಸ್ತಾ ಎಂಬಲ್ಲಿಗೆ ಹಿಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ ಆರು ಗಂಟೆಗೆ ಪ್ರತಿಸಲ ನಮ್ಮ ಉಪನ್ಯಾಸ ಏಳು ದಿವಸ ಅಂತ ಇದ್ರೆ ಆರು ದಿವಸ ಐದು ದಿವಸಕ್ಕೆ ಬರ್ತಿತ್ತು ಈ ಸಲ ಒಂದು ವಿಶೇಷ ಆರು ದಿವಸ ಅಂತ ಇದ್ದದ್ದನ್ನು ಏಳನೇ ದಿವಸಕ್ಕೆ ಮುಂದುವರಿಸೋಣ ನಾಳೆ ಸಾಯಂಕಾಲ ಆರು ಗಂಟೆಗೆ